ಹರಿ ಓಣೇಶಿ ಲ ಶಂಕರ ಶಂಕರಾಚಾರ್ಯ ಕೇಶವಂ ಬಾಧಾರಾಯಣ ಗುರು ಶಂಕರಾಚಾರ್ಯರ ಪದ ತಲೆಗಳಲ್ಲಿ ಶರಣಾಗುತ್ತಾ ಶ್ರೀ ಶ್ರೀ ಸಚ್ಚ ಸ್ವಾಮೀಜಿಗಳು ವಿದ್ವಾನ್ ಮಹಾಮಹೋಪಾಧ್ಯಾಯ ವೇದ ಬ್ರಹ್ಮ ವೇದಾಂತ ವಾರಿಧಿಗಳ ಸದ್ಗುರುಗಳು ಆದ ಡಾಕ್ಟರ್ ಕೆ ಜಿ ಸುಬ್ರಹಾಯ ಶರ್ಮ ಇವರ ಹಾಗೂ ಸ್ವಾಮಿ ಚಿನ್ಮಯಾನಂದರ ಪದಥಗಳಲ್ಲಿಯೂ ಸ್ವಾಮಿ ಬ್ರಹ್ಮಾನಂದರ ಪದಥಗಳಲ್ಲಿಯೂ ಸಮಸ್ತ ಸದ್ಗುರು ಪರಂಪರೆಯ ಚರಣಾರ್ವಿಂದಗಳಲ್ಲಿಯೂ ಶರಣಾಗುತ್ತ ಹಸ್ತಮಲಕ ಸ್ತೋತ್ರಂ ಇದನ್ನು ನೋಡೋಣ ಕಸ್ ಶಿಶೋಕ್ಯ ಕುತಿಸಿ ಗಂಥಿನ್ನ ಮತೆತ್ವ ಕುತ ಗೊತ್ತಿಸಿ ಏತನ್ಮಯೋಕ್ತಚಾರಾರ್ಭಕ ತ್ವ ಪ್ರೀತಯ ಪ್ರೀತಿವಿವರ್ಧನೋಸಿ ಇದು ಹನ್ನೊಂದು ಅಕ್ಷರಗಳ ಪಾದ ಇರತಕ್ಕಂಥ ಇಂದ್ರವಜ್ರ ಮತ್ತು ಉಪೇಂದ್ರವಜ್ರ ಎರಡು ವೃತ್ತ ಮಿಶ್ರಣ ಉಪಜಾತಿವೃತ್ತ ಅಂಥೇಳಿ ಈ ಹಸ್ತಮೂಲಕ ಸ್ತೋತ್ರ ಸುಮಾರು ಹದಿನಾಲ್ಕು ಶ್ಲೋಕಗಳಿದೆ ಇದರಲ್ಲಿ ಇವೆ ಶಂಕರಾಚಾರ್ಯರು ಪ್ರಶ್ನೆ ಮಾಡಿರತಕ್ಕಂಥದ್ದು ಹಸ್ತಮೂಲಕರು ಉತ್ತರಿಸತಕ್ಕಂಥದ್ದು ಪ್ರಶ್ನೆಗೆ ಉತ್ತರ ಅವರ ಶಿಷ್ಯರಾದಂಥ ಹಸ್ತಾಮಲಕರು ಶಂಕರಾಚಾರ್ಯ ಶಿಷ್ಯರು ಈಗ ಮೊದಲನೇ ಶ್ಲೋಕ ಇದು ಇದರಲ್ಲಿ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ ಶಂಕರಾಚಾರ್ಯರು ಗುರುಗಳು ಶಿಷ್ಯನಿ ಕಸ್ತ ಶಿಶೋ ಹೇ ಶಿಶು ಹೇ ಬಾಲಕನೆ ಕಸ್ತ್ವಸಿಯಾಗ್ತದೆ ಯಾರು ನೀನು ನೀನ್ ಯಾರು ಕಸ್ಯ ಕುತಹ ಅಸಿ ಗಂಥ ಕಸ ತ್ ಕ್ಯ ನೀನು ಯಾರಿಗೆ ಸೇರಿದವ ಏನು ನೀನು ಯಾರವನು ನೀನು ಯಾರು ನೀನು ಯಾರವನು ಅಥವಾ ಯಾರಿಗೆ ಸೇರಿದವನು ಕುತಹ ಅಸಿ ಗಂತಾ. ತ್ವಮ್ ನೀನು ಕುತಃ ಗಂತ ಹಸಿ ಅಂದರೆ ಎಲ್ಲಿಗೆ ಹೋಗ್ತಾ ಇದೀಯ ನೀನು ನೀನು ಯಾರು ನೀನು ಯಾರಿಗೆ ಸೇರಿದವನು ಎಲ್ಲಿಗೆ ಹೋಗ್ತಾ ಇದೆಯಾ ಕಿನ್ನ ಮತೆ ನಿನ್ನ ಹೆಸರೇನಪ್ಪ ತ್ವ ಕುತ ಆಗತಃ ಅಸೀ ನೀನು ಎಲ್ಲಿಂದ ಬಂದಿದ್ದೀಯ ಎಲ್ಲಿಗೆ ಹೋಗ್ತಾ ಇದ್ದೀಯ ನಿನ್ನ ಹೆಸರೇನು ಏ ತನ್ಮಯೋಕ್ತ ವದಚಾರ್ಭಕ ತ್ವ ಮಗುವೇ ನಿನ್ನನ್ನು ಇದು ನಿನ್ನ ಕುರಿತು ನಾನೀಗ ಕೇಳಿರ್ತಕ್ಕಂಥ ಏತತ್ತು ಮಯಾ ಉಕ್ತಮ್ ಇವೆಷ್ಟು ನನ್ನಿಂದ ಈಗ ಹೇಳಲ್ಪಟ್ಟಿತ್ತು ನಿನಗೆ ನಿನ್ನನ್ನು ಕುರಿತಾಗಿ ಶಿಷ್ಯನನ್ನು ಕುರಿತಾಗಿ ಗುರುವಿನಿಂದ ಹೇಳಲ್ಪಟ್ಟಿದೆ ಏತತ್ ಮಯಾ ಉಕ್ತಂ ವದ ಚ ಅರ್ಭಕತ್ವಂ ಎಲೆ ಶಿಶುವೇ ಮಗುವೇ ಬಾಲಕನೇ ತ್ವ ನೀನು ವದ ಹೇಳು ಇದಕ್ಕೆ ಉತ್ತರ ಹೇಳು ಯಾಕೆ ಮತ್ ಪ್ರೀತಯೇ ನನ್ನ ಪ್ರಸನ್ನತೆಗೋಸ್ಕರವಾಗಿ ನನ್ನನ್ನು ಖುಷಿಪಡಿಸಲಿಕ್ಕೆ ನನ್ನ ಪ್ರಶ್ನೆಗೆ ಉತ್ತರವನ್ನು ಸಿಕ್ಕಿದರೆ ನನಗೆ ಸಂತೋಷ ಆಗ್ತದೆ ಅದಕ್ಕೋಸ್ಕರ ನೀನು ಹೇಳು ಪ್ರೀತಿ ವಿವರ್ಧನೋ ಸಿಹಿ ಅದು ಅಲ್ಲದೆ ನಿನ್ನನ್ನು ನೋಡ್ತಾ ಇದ್ದರೆ ನನ್ನಲ್ಲಿ ಪ್ರೀತಿ ಉಕ್ಕಿ ಬರ್ತಾಯಿದೆ ನಿನ್ನ ಬಗ್ಗೆ ಎಲ್ಲಿ ಮಗುವೇ ಶಿಶುವೇ ಬಾಲಕನೇ ಪ್ರೀತಿಯು ಮತ್ತಷ್ಟು ಹೆಚ್ಚೆಚ್ಚು ಉಕ್ಕಿ ಬರ್ತಾಯಿದೆ ಪ್ರೀತಿ ವಿವರ್ಧನ ಅಸಿ ನೀನು ಪ್ರೀತಿಯ ಹೆಚ್ಚಿಸ್ತಾ ಇದ್ದೀಯಾ ದರ್ಶನದಿಂದಲೇ ಹಾಂ ನನ್ನನ್ನು ನೀನು ಪ್ರಸನ್ನಗೊಳಿಸಿ ಈ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟು ಹ್ಞೂ ಭಾಳ ಮುದ್ದಾಗಿದ್ದೀಯಾ ಬಾಲಕ ನೀನು ಭಾಳ ತೇಜಸ್ವಿಯಾಗಿದ್ದೀಯಾ ಹಸ್ತ ಈ ಪ್ರಶ್ನೆಗಳಿಗೆ ಉತ್ತರ ಹೇಳು ಹೇ ಬಾಲಕ ಯಾರು ನೀನು ಯಾರಿಗೆ ಸೇರಿದವ ಎಲ್ಲಿಂದ ಬಂದೆ ಎಲ್ಲಿಗೆ ಹೋಗ್ತಾ ಇದ್ದೀಯ ನಿನ್ನ ಹೆಸರೇನಪ್ಪ ಹಾಂ ನನಗೆ ಸಂತೋಷವಾಗೋದಕ್ಕೋಸ್ಕರವಾಗಿ ನನ್ನ ಪ್ರಶ್ನೆಗೆ ಉತ್ತರ ಕೊಡು ನಿನ್ನ ನೋಡ್ತಾ ಇದ್ದರೆ ನನ್ನ ಪ್ರೀತಿ ಉಕ್ಕಿ ಬರ್ತಾಯಿದೆ ಎಂಬುದಾಗಿ ಶ್ರೀಶಂಕರಾಚಾರ್ಯರು ಕೇಳ್ತಾರೆ ಹಸ್ತಮಾಲಕರ ಹತ್ರ ಹಸ್ತಾಮಲಕವೂ ಆಚ ಅದಕ್ಕೆ ಹಸ್ತಾಮಲಕರು ಕೊಡ್ತಕ್ಕಂಥ ಉತ್ತರ ಈ ಸ್ತೋತ್ರ ರೂಪದಲ್ಲಿ ಇದೆ ಹದಿನಾಲ್ಕು ಶ್ಲೋಕಗಳಲ್ಲಿ ಒಂದು ಶ್ಲೋಕ ಪ್ರಶ್ನೆ ಆಯಿತು ಇನ್ನು ಹದಿಮೂರು ಶ್ಲೋಕಗಳಲ್ಲಿ ಹಸ್ತಮಲಕರು ಅದಕ್ಕೆ ಉತ್ತರವನ್ನು ಕೊಡ್ತಾ ಇದ್ದಾರೆ ಇದು ಪಾರಮಾರ್ಥಿಕ ಪರಿಚಯ ಲೌಕಿಕ ಪರಿಚಯದ ವ್ಯಾವಹಾರಿಕ ಪರಿಚಯದಲ್ಲಿ ಆದರೆ ನಾನು ಹಸ್ತಾಮಲಕ ಇಂಥವ್ರ ಮಗ ಬಂದೆ ಇಂಥಲ್ಲಿಗೆ ಹೋಗ್ತಾ ಇದ್ದೇನೆ ಅಂತೇಳಿ ಹೇಳಬೇಕಿತ್ತು ಆದರೆ ಇವರು ಪಾರಮಾರ್ಥಿಕವಾಗಿ ಹೇಳ್ತಾ ಇದ್ದಾರೆ ವ್ಯಾವಹಾರಿಕವಾಗಿ ಅಲ್ಲ ಉತ್ತರವನ್ನು ಹಸ್ತಾಮಲಕ ವಾಚ ಏನು ಹೇಳ್ತಾರೆ ಹಸ್ತಾಮಲಕರು ಹಸ್ತಾಮಲಕ ಆಚಾರ್ಯರು ನಾಹಂ ಮನುಷ್ಯೋ ನೇವಯಕ್ಷೌ ನ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯಶೂದ್ರಾ ನ ಬ್ರಹ್ಮಚಾರಿ ನ ಗೃಹೀವನಸ್ಥೋ ಭಿಕ್ಷುರ್ನ ಚಾಹಂ ನಿಜ ಬೋಧರೂಪ ಸುಂದರವಾಗಿ ಹೇಳಿದ್ದಾರೆ ನಾಹಂ ಮನುಷ್ಯ ನ ಅಹಂ ಮನುಷ್ಯ ಅಹಂ ಮನುಷ್ಯ ನ ನಾನು ಮನುಷ್ಯನೂ ಅಲ್ಲ ಮನುಷ್ಯನೂ ಅಲ್ಲ ನಾನು ಮನುಷ್ಯ ಮನುಕುಲದಲ್ಲಿ ಹುಟ್ಟಿದವ ನಾನು ಹಾಗೆ ಹುಟ್ಟಿದವಲ್ಲ ಮನುಷ್ಯನ ಮನೋವಂಶದಲ್ಲಿ ಮನು ಮನುವಿನ ಕುಲದಲ್ಲಿ ಹುಟ್ಟಿದವನು ಅಲ್ಲ ನ ಚ ದೇವಯಕ್ಷವು ಮತ್ತು ಹಾಗೆಯೇ ದೇವಯಕ್ಷವು ನೇವತೆಯೂ ಅಲ್ಲ ಯಕ್ಷನೂ ಅಲ್ಲ ದೇವಶ್ಚ ಯಕ್ಷಶ್ಚ ದೇವಯಕ್ಷವು ಅಲ್ಲಿ ದ್ವಂದ್ವ ಸಮಾಸ ರಾಮಶ್ಚ ಲಕ್ಷ್ಮಣ ಲಕ್ಷ್ಮಣಶ್ಚ ರಾಮ ಅಂತ ಹೇಳಿದ ಹಾಗೆ ದೇವತೆಯು ಯಕ್ಷನು ದೇವಯಕ್ಷನು ಯಕ್ಷರು ಯಕ್ಷರಿಬ್ಬರು ದೇವಯಕ್ಷರಿರುವರು ಅಂತೇಳುವ ಶಬ್ದ ಅದು ನಾನು ದೇವತೆಯು ಅಲ್ಲ ಯಕ್ಷನೂ ಅಲ್ಲ ಮನುಷ್ಯನೂ ಅಲ್ಲ ನ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರಾಹ ನಾನು ಬ್ರಾಹ್ಮಣನಲ್ಲ ಕ್ಷತ್ರಿಯನಲ್ಲ ವೈಶ್ಯನಲ್ಲ ಶೂದ್ರನಲ್ಲ ಮೊತ್ತ ಮೊದಲನೇ ನನಗೆ ವರ್ಣಗಳಿಲ್ಲ ಚತುರ್ವರ್ಣಾತೀತನೂ ಬ್ರಹ್ಮಕ್ಷ ಕ್ಷಾತ್ರ ವಿಟ್ ಶೂದ್ರ ಈ ನಾಲ್ಕು ವರ್ಣಗಳನ್ನು ಮೀರಿದವನು ನಾಲ್ಕು ವರ್ಣಗಳಿಗೂ ಅಂಟಿಕೊಂಡಿಲ್ಲ ನಾನು ನ ಬ್ರಹ್ಮಚಾರಿ ನಾನು ಬ್ರಹ್ಮಚಾರಿ ಅಲ್ಲ ನ ಗೃಹೀವನಸ್ಥೋ ಗೃಹಸ್ಥನೂ ಅಲ್ಲ ಗೃಹೀ ಅಂದರೆ ಗೃಹ ಗೃಹಂ ಅಸ್ತಿ ಇದು ಗೃಹೀ ಗೃಹೇ ಯಶಃ ಅಸ್ತಿ ಎಂಬುದಾಗಿ ಕೂಡ ಮನೆಯಲ್ಲಿ ವಾಸವಾಗಿರುವವ ಮನೆ ಇರುವವ ಅವನು ಗೃಹಸ್ಥ ಗೃಹಿ ಅಂತೇಳಿ ಹೇಳ್ಬೋದು ಅವನಿಗೆ ನಾನು ಗೃಹಸ್ಥನವಲ್ಲ ಬ್ರಹ್ಮಚಾರಿಯು ಅಲ್ಲ ವನಸ್ಥಃ ಕಾಡಿನಲ್ಲಿರುವವನು ಅಲ್ಲ ವನಪ್ರಸ್ಥನ ಅಲ್ಲ ಭಿಕ್ಷು ನಾನು ಸನ್ಯಾಸಿಯೂ ಅಲ್ಲ ಭಿಕ್ಷುವು ಕೂಡ ಅಲ್ಲ ಅಂದರೆ ಚತುರ್ವರ್ಣಗಳಿಗೆ ಸೇರಿದವನಲ್ಲ ಅಂತೇಳಿ ಆಯಿತು ಚತುರಾಶ್ರಮಗಳಿಗೂ ಸೇರಿದವನಲ್ಲ ನಾನು ಹ್ಞೂ ಚಾತುರ್ವರ್ಣ ಮತ್ತು ಚತುರ ಚಾತುರಾ ಚತುರಾಶ್ರಮ ಈ ನಾಲ್ ಇವೆರಡಕ್ಕೂ ನಾನು ಸೇರಿದವನಲ್ಲ ವರ್ಣಾಶ್ರಮಗಳನ್ನು ಮೀರಿದವನು ವರ್ಣಾಶ್ರಮ ಅತೀತನು ನಾನು ಮನುಷ್ಯನಲ್ಲ ದೇವತೆಯಲ್ಲ ಯಕ್ಷನಲ್ಲ ವರ್ಣಾಶ್ರಮಾತೀತ ವರ್ಣಾಶ್ರಮಗಳು ನನಗಿಲ್ಲ ನಚ ಅಹಂ ನಿ ಭಿಕ್ಷುಹು ಭಿಕ್ಷು ಸನ್ಯಾಸಿಯು ಕೂಡ ಅಲ್ಲ ಸನ್ಯಾಸಾಶ್ರಮಕ್ಕೂ ಸೇರಿಲ್ಲ ನಾನು ಅಂತೇಳಿ ಹೇಳ್ತಾ ಇದ್ದೇನೆ ಅಹಂ ನಿಜಬೋಧರೂಪ ನಾನು ಕೇವಲ ಆತ್ಮಸ್ವರೂಪನಾಗಿದ್ದೇನೆ ನಿಜವಾದ ಜ್ಞಾನಸ್ವರೂಪನಾಗಿದ್ದೇನೆ ಸತ್ ಚಿತ್ ಆನಂದ ಸ್ವರೂಪ ಚಿದಾತ್ಮಕನಾಗಿದ್ದೇನೆ ಪ್ರಜ್ಞಾನಂ ಬ್ರಹ್ಮ ಅಂತೇಳಿ ಹೇಳಿದಂಥ ಋಗ್ವೇದದ ವಾಕ್ಯ ಮಹಾವಾಕ್ಯ ಪ್ರಜ್ಞಾನಸ್ವರೂಪನಾಗಿದ್ದೇನೆ ಅದೇ ಬ್ರಹ್ಮ ಸ್ವರೂಪ ನಾನು ಬ್ರಹ್ಮಸ್ವರೂಪ ಆಗಿದ್ದೇನೆ ಪ್ರಜ್ಞಾನ ರೂಪಿಯಾಗಿದ್ದೇನೆ ಅಂತೇಳಿ ನಿಜಬೋಧರೂಪ ನಿಜವಾದ ಜ್ಞಾನ ಯಾವುದಿದೆ ಅದು ಆತ್ಮಜ್ಞಾನ अदे स्वरूप नाने अंत हेतर निमित मनश्चुरादि प्रवृत्त निरस्ताखिलोपाधिराकाशकल रविर्लोकचेषा निमित्त यथा यहात्मा नो सरिया आत्मा हेल्ता अदे शब्द प्रयोग निमित मन ಚಕ್ಷುಹು ಆದಿ ಪ್ರವೃತ್ತವು ಅಂದರೆ ಮನಸ್ಸು ಕಣ್ಣು ಮುಂತಾದ ಇಂದ್ರಿಯಗಳು ತಮ್ಮ ತಮ್ಮ ಕಾರ್ಯ ಮಾಡಲು ನಿಮಿತ್ತ ಕಾರಣವಾಗಿರ್ತಕ್ಕಂತಹ ನಿಮಿತ್ತ ಮನಶ್ಚಕ್ಷುರಾದಿ ಪ್ರವೃತ್ತವು ಮನಸ್ಸು ಚಕ್ಷುಸ್ ಮೊದಲಾದ ಇಂದ್ರಿಯಗಳು ಪ್ರವೃತ್ತಿಯಾಗಲು ಇಂದ್ರಿಯಗಳು ತಮ್ಮ ತಮ್ಮ ಕಾರ್ಯವನ್ನು ನಿರ್ವಹಿಸಲು ನಿಮಿತ್ತ ಕಾರಣನಾಗಿರ್ತಕ್ಕಂತಹ ಆಮೇಲೆ ನಿರಸ್ತಾಖಿಲ ಉಪಾಧಿ ಆಕಾಶಕಲ್ಪ ಇದು ಆರು ಮೂರೊಂಬತ್ತು ಹನ್ನೆರಡು ಅಕ್ಷರಗಳದ್ದಿದ್ದು ಮೂರು ಮೂರು ಆರು ಮೂರು ಒಂಬತ್ತು ಹನ್ನೆರಡು ನಿಮಿತ್ತ ಮನಶ್ಚಕ್ಷುರಾದಿ ಪ್ರವೃತ್ತವು ನಿರಸ್ತಾಖಿಲ ಇದು ಭುಜಂಗಪ್ರಯಾತ ವೃತ್ತದಲ್ಲಿದೆ ಅಂದರೆ ಒಂದು ಲಗು ಒಂದು ಗುರು ಒಂದು ಲಘು ಒಂದು ಗುರು ಹ್ಞೂ ಮಾತ್ರ ಅಂತಲೂ ಹೇಳ್ಬೋದು ನಿಮಿತ್ತ ಮನಶ್ಚಕ್ಷುರಾದಿ ಪ್ರವೃತ್ತವು ನಿರಸ್ತ ಅಖಿಲೋಪಾಧಿ ನಿರಸ್ತ ಅಖಿಲ ಉಪಾಧಿ ಯಾವ ರೀತಿಯ ಉಪಾಧಿಗಳು ಇಲ್ಲದ ನಿರಸ್ತ ಅಖಿಲ ಉಪಾಧಿ ನಿರಸ್ತ ಅಂದರೆ ಇಲ್ಲದ ಅಂಥೇಳಿ ಅಖಿಲ ಉಪಾಧಿ ಯಾವ ಉಪಾಧಿಗಳು ಇಲ್ಲದ ಉಪಾಧಿ ಅಂದರೆ ಗುರುತು ಚಿನ್ನೆ, ಲಾಂಛನ ಯಾವುದು ಇಲ್ಲದಂತಹ ಆಕಾಶಕಲ್ಪ ಆಕಾಶಕ್ಕೆ ಸಮಾನ ಆದಂತಹ ಆಕಾಶದ ಪರಿಕಲ್ಪನೆಯಂತೆ ಇರತಕ್ಕಂತಹ ಮನಸು ಕಣ್ಣ ಮೊದಲಾದ ಇಂದ್ರಿಯಗಳು ತಮ್ಮ ತುಂಬ ಕಾರ್ಯವನ್ನು ಮಾಡಲು ನಿಮಿತ್ತ ಕಾರಣವಾಗಿರುವ ಯಾವ ಉಪಾಧಿಗಳು ಇಲ್ಲದ ಆಕಾಶಕ್ಕೆ ಸಮಾನವಾದ ರವಿರ್ಲೋಕಚೇಷ್ಟಾನಿಮಿತ್ತ ಯಥಾ ಯಹ ಯಾವ ರೀತಿಯಲ್ಲಿ ರವಿ ಲೋಕಚೇಷ್ಟಾನಿಮಿತ್ತಥ ಯಹ ಯಾವ ರೀತಿಯಲ್ಲಿ ಸೂರ್ಯನ ಲೋಕದ ವ್ಯವಹಾರ ನಡೆಯಲು ಕಾರಣನಾಗಿದ್ದಾನೋ ಅದೇ ರೀತಿಯಲ್ಲಿ ಯಾವ ಸಹ ನಿತ್ಯೋಪಲಬ್ಧಿ ಸ್ವರೂಪ ಆ ಶಾಶ್ವತವಾಗಿರೋ ನಿತ್ಯ ಅಂದರೆ ಶಾಶ್ವತ ಯಾವಾಗ ಇರುವಂಥದ್ದು ನಿತ್ಯ ಉಪಲಬ್ಧಿ ಸ್ವರೂಪ ಶಾಶ್ವತವಾಗಿ ಪ್ರಾಪ್ತವಾಗಿರ್ತಕ್ಕಂತಹ ಉಪಲಬ್ಧಿ ಪ್ರಾಪ್ತಿ ಸ್ವರೂಪನು ಯಾರು ಆತ್ಮನು ಅವನೇ ಶುದ್ಧ ಪ್ರಜ್ಞಾ ಸ್ವರೂಪನಾಗಿರ್ತಕ್ಕಂತಹ ಆತ್ಮತತ್ವವೇ ನಾನಾಗಿದ್ದೇನೆ ಅಂತೇಳಿ ಹೇಳ್ತಾ ಇದ್ದಾರೆ ಹೇಗೆ ಸೂರ್ಯನು ಜಗದ ಚರಾಚರಗಳ ಚಟುವಟಿಕೆಗಳಿಗೆ ನಿಮಿತ್ತ ಕಾರಣನಾಗಿದ್ದಾನು ಸೂರ್ಯೋದಯ ಆದ ನಂತರವೇ ಎಲ್ಲ ಜೀವಿಗಳು ತಮ್ಮ ಚಟ್ ತಮ್ಮ ತಮ್ಮ ಚಟುವಟಿಕೆಗಳಲ್ಲಿ ತೊಡಗಿಕೊಳ್ತವೋ ಹೇಗೆ ಅವುಗಳನ್ನೆಲ್ಲ ಪ್ರೇರಿಸುವನು ಅವನೇ ಆಗಿದ್ದಾನ ಅದೇ ರೀತಿ ಬೇರೆ ಉದಾಹರಣೆ ಕೊಡ್ತಾಯಿದ್ದಾರೆ ನಿಮಿತ್ತ ಮನಶ್ಚಕ್ಷುರಾದಿ ಪ್ರವೃತ್ತವು ನಮ್ಮ ಮನಸ್ಸು ಇಂದ್ರಿಯಗಳು ಇವುಗಳನ್ನೆಲ್ಲ ಚಟುವಟಿಕೆಯಲ್ಲಿ ತೊಡಗುವಂತೆ ಮಾಡತಕ್ಕಂತಹ ಕಾರಣ ನಿಮಿತ್ತ ಕಾರಣ ಆಗಿರತಕ್ಕಂತಹ ನಿರಸ್ತ ಅಖಿಲ ಉಪಾದಿಹಿ ಎಲ್ಲ ಉಪಾಧಿಗಳನ್ನು ಮೀರಿದ ಆಕಾಶಕಲ್ಪ ಆಕಾಶದಂತೆ ಇರತಕ್ಕಂತಹ ಎಲ್ಲೆಡೆ ವ್ಯಾಪ್ತವಾಗಿರ್ತಕ್ಕಂತಹ ಆಕಾಶಕ್ಕೆ ಸಮಾನವಾದ ಗುಣಗಳುಳ್ಳಂತಹ ರವಿ ಲೋಕಚೇಷ್ಠಾನಿಮಿತ್ತಥಾಯ ಸಹ ಅಂತಹ ಚರಾಚರಗಳ ಚಟುವಟಿಕೆ ಕಾರಣವಾದ ಸೂರ್ಯನಂತಿರತಕ್ಕಂತಹ ನಿತ್ಯೋಪಲಬ್ಧಿ ಸ್ವರೂಪ ಅಹಂ ಆತ್ಮ ಶಾಶ್ವತವಾಗಿರ್ತಕ್ಕಂತಹ ಶುದ್ಧ ಶಾಶ್ವತವು ಸತ್ಯವು ಸತ್ ಚಿತ್ ಆನಂದ ಸ್ವರೂಪನಾಗಿರ್ತಕ್ಕಂತಹ ಆತ್ಮನೇ ನಾನಾಗಿದ್ದೇನೆ ಅಂತೇಳಿ ಹೇಳ್ತಾ ಇದ್ದಾರೆ ಹಸ್ತಾಮಲಕಾಚಾರ್ಯರು ಶಂಕರಾಚಾರ್ಯರು ಪ್ರಶ್ನೆಗೆ ಉತ್ತರವನ್ನು ಹೇಳ್ತಾ ಇದ್ದಾರೆ ನೀನು ಯಾರು ಅಂತೇಳಿ ಹೇಳಿದ್ದಕ್ಕೆ ಯಮಗ್ುಷ್ಣವನ್ ನಿತ್ಯಬೋಧಸ್ವ ಮನಶ್ಚಕ್ಷುರೀನ್ಯಬೋಧಾತ್ಮಕ ಪ್ರವರ್ತ ಆಶ್ರಿ ನಿಷ್ಕಮೇಕ ಸ ನಿತ್ಯೋಪಬ್ಧಿಸ್ವೋಹಮಾತ್ಮ ಎಂ ಅಗ್ನಿ ಉಷ್ಣವತ್ ನಿತ್ಯಬೋಧಸ್ವ ಉಷ್ಣತೆಯ ಅಗ್ನಿಯನ್ನಶ್ರಯಿಸಿರುವಂತೆ ಯ ಅಗ್ವತ್ ಅನಿಯ ಉಷ್ಣತೆಯಂತೆ ಅಗ್ ಹೇಗೆ ಬಿಸಿಯಾಗಿದೆಯೋ ಅದೇ ರೀತಿಯಲ್ಲಿ ನಿತ್ಯಬೋಧಸ್ವರೂಪ ಶಾಶ್ವತವಾದ ಜ್ಞಾನಸ್ವರೂಪನಾದಂತಹ ಮನಶ್ಚಕ್ಷುರದೀನ್ಯಬೋಧಾತ್ಮಕ ಸ್ವತಃ ತಿಳಿದುಕೊಳ್ಳುವ ಸಾಮರ್ಥ್ಯ ಇಲ್ಲದಂತಹ ಮನಸ್ಸು ಕಣ್ಣು ಕಿವಿ ಬುದ್ಧಿ ಉಂಟಾದವುಗಳು ತಮ್ಮ ಕೆಲಸ ಮಾಡಲು ಯಾವನಿಂದಾಗಿ ಸಮರ್ಥವಾಗ್ತವೋ ಯಮ ಅಗ್ನಿಷ್ಣವತ್ನವತ್ ನಿತ್ಯಬೋಧಸ್ವರೂಪ ಮನಶ್ಚಕ್ಷುರಾದೀನಿ ಮನಸ್ ಸ್ವಯಂ ಅವುಗಳು ತಾವೇ ತಾವಾಗಿ ತಿಳಿಯಲು ಶಕ್ತಿ ಇರತಕ್ಕಂಥವುಗಳಲ್ಲ ಮನಸ್ಸು ಬುದ್ಧಿ ಚಕ್ಷು ಕಣ್ಣು ಮುಂತಾದ ಇಂದ್ರಿಯಗಳೆಲ್ಲ ಆ ಆತ್ಮನಿಂದಾಗಿಯೇ ಅವುಗಳೆಲ್ಲವೂ ಚಟುವಟಿಕೆಯಲ್ಲಿ ತೊಡಗಿಯೋ ಅಥವಾ ಜ್ಞಾನವನ್ನು ಯಾವುದೇ ತಮಗೆ ಕೆಲಸವನ್ನು ಮಾಡಲಿಕ್ಕೆ ಸಮರ್ಥವಾಗ್ತವೆ ಪ್ರವರ್ತಂತ ಆಶ್ರಿತ್ಯ ನಿಷ್ಕಂಪಮೇಕಂ ಯಾವ ಒಂದು ಕಂಪನಾರಹಿತವಾದ ಹಾಗೂ ಸದಾ ಜ್ಞಾನಸ್ವರೂಪವಾದ ನಿತ್ಯಬೋಧಸ್ವರೂಪ ಆತ್ಮನನ್ನ ಆಶ್ರಯಿಸಿ ಪ್ರವರ್ತಂತೆ ಇವುಗಳೆಲ್ಲವೂ ಪ್ರವರ್ತಿಸ್ತವೋ ಸ್ವತಃ ತಿಳಿದುಕೊಳ್ಳುವ ಸಾಮರ್ಥ್ಯವಿಲ್ಲದ ಮನಸ್ಸು ಕಣ್ಣು ಕಿವಿ ಬುದ್ಧಿ ಮುಂತಾದವುಗಳು ತಮ್ಮ ಕೆಲಸವನ್ನು ಮಾಡಲು ಸಮರ್ಥವಾಗ್ತವೋ ಆ ನಿತ್ಯವೂ ಜ್ಞಾನಸ್ವರೂಪವೂ ಆದ ಆತ್ಮನೇ ನಾನಾಗಿದ್ದೇನೆ ಸಹ ನಿತ್ಯೋಪಲಬ್ಧಿ ಸ್ವರೂಪ ಅಹಂ ಆತ್ಮ ಎಂ ನಿತ್ಯಬೋಧಸ್ವರೂಪಂ ನಿಷ್ಕಂಪಂ ಏಕಂ ಆಶ್ರಿತ್ಯ ಅಗ್ನಿ ಉಷ್ಣವತ್ ಅಂದರೆ ಅಗ್ನಿಯನ್ನು ಉಷ್ಣತೆಯು ಆಶ್ರಯಿಸಿರುವಂತೆಯೇ ಅಗ್ನಿ ಇದ್ದರೆ ಮಾತ್ರ ಉಷ್ಣತೆ ಇರತಕ್ಕಂಥದ್ದು ಬಿಸಿ ಅನ್ನತಕ್ಕಂಥದ್ದು ಅಗ್ನಿ ಇದ್ದಾಗ ಇರ್ತದೆ ಅಗ್ನಿ ಆರಿದಾಗ ಇರುವುದಿಲ್ಲ ಹಾಗಾಗಿ ಅಗ್ನಿಯನ್ನು ಆಶ್ರಯಿಸಿ ಉಷ್ಣತೆಯು ಹೇಗಿರ್ತದೋ ಅದೇ ರೀತಿಯಲ್ಲಿ ನಿಷ್ಕಂಪವಾದಂತಹ ಅದಕ್ಕೆ ಹೇಳಿದ್ದಾರೆ ಪರ ವಾಕ್ ಅಂದರೆ ಏನದು ಅನಾಹತನಾದ ಅಂಥೇಳಿ ಓಂಕಾರನಾದ ಪ್ರಣವನಾದ ಈಗ ನಾವು ಲೌಕಿಕವಾದಂಥ ನಾದ ಶಬ್ದಗಳೆಲ್ಲ ಕಂಪನದಿಂದ ಶಬ್ದ ಉತ್ಪತ್ತಿ ಆಗ್ತಕ್ಕಂಥದ್ದು ಸೌಂಡ್ ಈಸ್ ಪ್ರೊಡ್ಯೂಸ್ಡ್ ಬೈ ವೈಬ್ರೇಷನ್ ಅವಧಿ ಪಾರ್ಟಿಕಲ್ಸ್ ಅಂತೇಳಿ ವಿಜ್ಞಾನ ಕೂಡ ಹೇಳ್ತದೆ ಯಾವುದೇ ಅಣುಕಣಗಳ ವಸ್ತುಗಳನ್ನ ಕಂಪನದಿಂದ ಶಬ್ದ ಉತ್ಪತ್ತಿ ಆಗ್ತದೆ ಅಂಥೇಳಿ ಆದರೆ ನಿಷ್ಕಂಪವಾದದ್ದು ಅನಾಹತನಾದ ಓಂಕಾರ ಪ್ರಣವ ಅದೇ ಇಲ್ಲಿ ನಿಷ್ಕಂಪವಾದಂತಹ ಕಂಪನಾರಹಿತವಾದ ನಿಜಬೋಧ ರೂಪಂ ನಿತ್ ನಿತ್ಯ ಬೋಧಸ್ವರೂಪಂ ಅಂತಹ ಯಾವುದು ಉಷ್ಣತೆಯು ಅಗ್ನಿಯನ್ನು ಆಶ್ರಯಿಸಿರುವಂತೆಯೇ ಯಾವ ಒಂದು ಕಂಪನಾರಹಿತವಾದ ಸದಾ ಜ್ಞಾನ ಸ್ವರೂಪವಾದ ಆತ್ಮನನ್ನು ಆಶ್ರಯಿಸಿ ಸ್ವತಃ ತಿಳಿದುಕೊಳ್ಳುವ ಸಾಮರ್ಥ್ಯವಿಲ್ಲದಂತಹ ಮನಸ್ಸು ಕಣ್ಣು ಕಿವಿ ಬುದ್ಧಿ ಮುಂತಾದ ಉಳಿತು ಕೆಲಸ ಮಾಡಲು ಸಮರ್ಥವಾಗ್ತವೋ ಆ ನಿತ್ಯವು ಜ್ಞಾನಸ್ವರೂಪವಾದ ಆತ್ಮನೇ ನಾನು ಅಂತೇಳಿ ಹೇಳ್ತಾ ಇದ್ದಾರೆ ಮುಖಾಭಾಸರ್ಪಣೇ ದೃಶ್ಯಮನೋ ಮುಖವಾಕ್ೈವಾಸ್ತಿವಸ್ತು ಚಿದಾಭಾಸಕೋ ಧೀಷು ಜೀವೋಪಿ ತದತ್ ಸ ನಿತ್ಯೋಪಲಬ್ಧಿಸ್ವರು ದರ್ಪಣದಲ್ಲಿ ಕಂಡುಬರುವ ಮುಖದ ಪ್ರತಿಬಿಂಬವು ಮುಖಾಭಾಸಕೋ ದರ್ಪಣೇ ದೃಶ್ಯಮಾನೋ ದರ್ಪಣೇ ದೃಶ್ಯಮಾನ ಮುಖಾಭಾಸಕಃ ಮುಖದ ಆಭಾಸ ಪ್ರತಿಬಿಂಬ ಕನ್ನಡದಲ್ಲಿ ಕನ್ನಡಿಯಲ್ಲಿ ಕಾಣತಕ್ಕಂತಹ ಯಾವ ಪ್ರತಿಬಿಂಬ ಮುಖತ್ವಾ ಪೃಥಕ್ವೇನ ನೈವಾಸ್ತಿವಸ್ತೂ ನಿಜವಾದ ಮುಖವನ್ನು ಬಿಟ್ಟು ಬೇರೆಯಾಗಿಸುವತಃ ಅಸ್ತಿತ್ವದಲ್ಲಿ ಇರುವುದಿಲ್ಲ ಪ್ರತಿಬಿಂಬ ಮಾತ್ರ ಬೇರೆ ಅಸ್ತಿತ್ವದಲ್ಲಿಲ್ಲ ಅದೇ ಕಾಣತಕ್ಕಂಥದ್ದು ಇಲ್ಲಿ ಪ್ರತ್ಯೇಕವಾಗಿ ಬೇರೆ ಯಾವುದೂ ಇಲ್ಲ ಹೇಗೆಯೋ ಚಿದಭಾಸಕೋಧೀಷು ಜೀವೋಪಿತ್ವತ್ ಅದೇ ರೀತಿ ಬುದ್ಧಿಗಳಲ್ಲಿ ಕಂಡುಬರುವ ಆತ್ಮನ ಪ್ರತಿಬಿಂಬವಾದ ಜೀವಭಾವವು ಸಹ ಆತ್ಮವನ್ನು ಬಿಟ್ಟು ನೈಜವಾಗಿ ಅಸ್ತಿತ್ವದಲ್ಲಿಲ್ಲ ಆತ್ಮನ ಪ್ರತಿಬಿಂಬದಂತೆ ಇದೆ ಅದನ್ನೇ ಮಧ್ವಾಚಾರ್ಯ ಕೂಡ ಹೇಳಿದ್ದಾರೆ ಚೇದ್ ಬಿಂಬ ಬಿಂಬ ಪ್ರತಿಬಿಂಬ ಅಂತೇಳಿ ಹೇಳಿದೆ ಪರಮಾತ್ಮನ ಬಿಂಬನಾದರೆ ಅಥವಾ ಅವರು ಪರ ಹಾಗೇಳ ಮಧ್ವಾಚಾರ್ಯರು ಜೀವನು ಪ್ರತಿಬಿಂಬ ಅಂತೇಳಿ ಅದರ ಅರ್ಥ ಪರಮಾತ್ಮ ನಮ್ಮೊಳಗಿದ್ದಾನೆ ಹಾಗಾಗಿ ನಾವು ಕೇವಲ ಪ್ರತಿಬಿಂಬ ಅಂದರೆ ಮಿಥ್ಯ ಈ ಪಾಂಚಭೌತಿಕವಾದ ಶರೀರ ಮಿಥ್ಯವಾದ್ದು ಅವನೊಂದೇ ಆ ಪರಮಾತ್ಮತತ್ವ ಸತ್ಯ ಅದೇ ಆತ್ಮತತ್ವ ನಮ್ಮೊಳಗಿರ್ತಕ್ಕಂಥದ್ದು ಶಂಕರಾಚಾರ್ಯ ಹೇಳ್ತಾರೆ ಅದೇ ನಾನಾಗಿದ್ದೇನೆ ಅಂತೇಳಿ ಆ ಆತ್ಮತತ್ವವೇ ನಾನಾಗಿದ್ದೇನೆ ಈ ಪಾಂಚಭೌತಿಕ ಶರೀರ ನಾನಲ್ಲ ಇದು ನಶ್ವರವಾದದ್ದು ನಾನು ನಶ್ವರವಾದವನಲ್ಲ ನಾನು ಶಾಶ್ವತ ತತ್ವ ಅಂತೇಳಿ ಶಂಕರಾಚಾರ್ಯ ಹೇಳ್ತಾ ಇದ್ದಾರೆ ಆ ಬಿಂಬಸ್ವರೂಪನೇ ನಾನು ಅಂತೇಳಿ ಯಥಾದರ್ಪಣಾ ಭಾವ ಅಂದರೆ ಅದೇ ರೀತಿ ಬುದ್ಧಿಗಳಲ್ಲಿ ಕಂಡುಬರುವ ಆ ಜೀವಭಾವ ನಮ್ಮ ಬುದ್ಧಿಯಲ್ಲಿರತಕ್ಕಂಥ ನಾನು ಜೀವನು ಎನ್ನತಕ್ಕಂಥ ಭಾವ ಯಾವುದಿದೆ ಅದು ಆತ್ಮನನ್ನು ಬಿಟ್ಟು ನೈಜವಾಗಿ ಅಸ್ತಿತ್ವದಲ್ಲಿಲ್ಲ ಹೇಗೆ ಮುಖ ನಿಜವಾದ ಮುಖ ಇದ್ರೆ ಮಾತ್ರ ಕನ್ನಡಿಯಲ್ಲಿ ಮುಖದ ಪ್ರತಿಬಿಂಬ ಕಾಣಬಲ್ಲದೋ ಅದೇ ರೀತಿಯಲ್ಲಿ ಆತ್ಮನಿದ್ರೆ ಮಾತ್ರ ಜೀವಭಾವ ಬರ್ತದೆ ಹಾಗಾಗಿ ಆ ಜೀವಭಾವನೆಯಷ್ಟೇ ಅದು ನಾನು ನಿಜವಾಗಿ ಯಾವುದು ಆತ್ಮನೇ ಆ ಆತ್ಮನೇ ಇದ್ದಾಗ ಬುದ್ಧಿಯಲ್ಲಿ ಅದರ ಪ್ರತಿಬಿಂಬ ತೋರಿ ಬರ್ತದೆ ನಾನು ಜೀವನು ಎಂಬುದಾಗಿ ಹಾಗಾಗಿ ಅದು ಮಿಥ್ಯೆ ಸತ್ಯವಾದದ್ದಾವುದು ಆತ್ಮನು ನಾನೇ ಆತ್ಮಸ್ವರೂಪಿ ಅಂತೇಳಿ ಹೇಳ್ತಾ ಇದ್ದೇವೆ ಯಥಾ ದರ್ಪಣಾ ಭಾವ ಆಭಾಸಹಾನೋ ಮುಖಂ ವಿಧ್ಯತೆ ಕಲ್ಪನಾ ಹೀನಮೇಕಂ ತೀವಿ ಯೋಗಿ ನಿರಾಭಾಸಕೋ ಯಹ ಸ ನಿತ್ಯೋಪಲಬ್ಧಿ ಸ್ವರೂಪೋಹಮಾತ್ಮ ಆ ಕನ್ನಡಿ ನಾಶವಾಗಲು ಅಲ್ಲಿ ಪ್ರತಿಫಲವಾಗ್ತಾ ಇದ್ದಂತಹ ಮುಖದ ಪ್ರತಿಬಿಂಬವೂ ನಾಶವಾಗ್ತದೆ ಯಥಾ ದರ್ಪಣ ಅಭಾವ ಆಭಾಸಹಾನವು ಪ್ರತಿಬಿಂಬದ ಹಾನಿಯಾಗ್ತದೆ ಯಾವುದು ಕನ್ನಡಿಯೇ ಇಲ್ಲದಿದ್ದಾಗ ಕಾಣಿಸುವುದಿಲ್ಲ ಅದೇ ರೀತಿ ಈ ಶರೀರವೇ ಇಲ್ಲದಿದ್ದಾಗ ಆತ್ಮವು ಕೂಡ ಮಾಯವಾಗಿ ಕಾಣಿಸುವುದಿಲ್ಲ ಜೀವನಾಗಿ ತೋರುವಂಥದ್ದು ಯಾವಾಗ ಶರೀರ ಇದ್ದರೆ ಮಾತ್ರ ಹಾಗೆ ಕನ್ನಡಿ ಅಂದರೆ ಶರೀರ ಅಂತೇಳಿಟ್ಟುಕೊಂಡ್ರೆ ಅದರಲ್ಲಿ ಬರತಕ್ಕಂತಹ ಬಿಂಬ ಪ್ರತಿಬಿಂಬ ಯಾವುದಿದೆ ಅದು ಜೀವಭಾವ ಅಂತೇಳಿ ತಗೊಳ್ಬೋದು ಆ ಜೀವಭಾವ ಬರೋದು ಯಾವಾಗ ಪಾಂಚಭೌತಿಕ ಶರೀರ ಎಂಬಂಥ ಕನ್ನಡಿ ಕನ್ನಡಿ ಎಂಬ ಪಾಂಚಭೌತಿಕ ಶರೀರ ಇದ್ದಾಗ ಅದರಲ್ಲಿ ಪ್ರತಿಬಿಂಬವೆಂಬ ಜೀವಭಾವ ಉಂಟಾಗ್ತದೆ ಯಾವಾಗ ಆ ಆತ್ಮಭಾವ ಆ ಆತ್ಮತತ್ವ ಇಲ್ಲಿ ಜೀವಭಾವವಾಗಿ ತೋರ್ತದೆ ಯಾವುದರಲ್ಲಿ ಶರೀರವೆಂಬ ಕನ್ನಡಿಯಲ್ಲಿ ಕನ್ನಡಿ ಇಲ್ಲದಿದ್ದಾಗ ಪ್ರತಿಬಿಂಬವೂ ಇಲ್ಲ ತೋರುವುದಿಲ್ಲ ಮುಖಂ ವಿದ್ಯತೆ ಕಲ್ಪನಾ ಹೀನಮೇಕಂ ಆದರೆ ಮುಖ ಇಲ್ಲದೆ ಆಗ್ತದ ಕನ್ನಡಿ ಇಲ್ಲ ಅಂಥೇಳಿ ಇಲ್ಲ ಆದರೆ ಮುಖವು ಮಾತ್ರ ಯಾವ ಹಾನಿಗೊಳಗಾಗದೆ ಅಲ್ಲಿ ಇದ್ದೇ ಇರ್ತದೆ ಕನ್ನಡಿ ಹುಡಿಯಾಗಿ ಹೋಗಿರ್ಬೋದು ಪ್ರತಿಬಿಂಬವು ಕಾಣದೇ ಇರುವುದು ಶರೀರವು ನಾಶವಾಗಿ ಹೋಗಿರ್ಬೋದು ಆದರೆ ಅದೇ ಆತ್ಮ ಯಾವುದು ಶರೀರ ನಾಶವಾಗಿ ಅಲ್ಲಿ ಜೀವಭಾವವು ತೋರದೇ ಇದ್ದರೂ ಅವ್ಯಕ್ತವಾಗಿ ಯಾವುದು ಇಲ್ಲಿ ಹೇಗೆ ಕನ್ನಡಿ ಒಡೆದು ಹೋದರೂ ಮುಖವು ಇದ್ದೇ ಇರ್ತದೋ ಮುಖದ ಪ್ರತಿಬಿಂಬ ಕಾಣದಿದ್ದರೂ ಹಾಗೆ ಜೀವಭಾವ ತೋರದೇ ಇದ್ದರೂ ಅಲ್ಲಿ ಶರೀರ ಪಾಂಚಭೌತಿಕ ಶರೀರ ಇಲ್ಲದೇ ಇದ್ದರೂ ಆತ್ಮತತ್ವವು ಇದ್ದೇ ಇದೆ ಯಾವ ಹಾನಿಗೊಳಗಾಗುವುದಿಲ್ಲ ಅದು ಅದೇ ರೀತಿಯಲ್ಲಿ ತಥಾ ಧೀ ವಿಯೋಗಿ ನಿರಾಭಾಸಕೋ ಅಂತಃಕರಣ ಅಥವಾ ಬುದ್ಧಿಶಕ್ತಿಗಳು ಇವು ಅಂತಃಕರಣ ಅಂದರೆ ಯಾವುದು ಅಹಂ ಚಿತ್ತ ಬುದ್ಧಿ ಮನಸ್ಸು ಇದು ನಾಲ್ಕು ಅಂತಃಕರಣ ಚತುಷ್ಟಯ ಅಂತ ಹೇಳ್ತೇವೆ ಅವು ಇಲ್ಲದೇ ಇದ್ದರೂ ಕೂಡ ಅಂತಃಕರಣದ ಸಂಯಮದಿಂದ ನಿರಾಭಾಸಕನಾದ ಆಭಾಸವಾಗಿ ತೋರದೇ ಇರತಕ್ಕಂಥ ಅಂದರೆ ಜೀವಸ್ವರೂಪದಲ್ಲಿ ಪ್ರತಿಫಲಿತನಾಗದಿದ್ದರೂ ಸಹ ಸತ್ಚಿತ ಆನಂದ ಸ್ವರೂಪನಾಗಿ ಯಾವ ಆತ್ಮನು ಶಾಶ್ವತವಾಗಿದ್ದೇ ಅವನೇ ನಾನು ಅಂತೇಳಿ ಇಲ್ಲಿ ಹಸ್ತಾಮಲಕರು ಹೇಳ್ತಾ ಇದ್ದಾರೆ ಹಸ್ತಾಮಲಕಾಚಾರ್ಯರು ಮನಶ್ಚಕ್ಷುರಾದೇರ್ವಿಯುಕ್ತ ಸ್ವಯಂ ಯೋ ಮನಶ್ಚಕ್ಷುರಾದೇರ್ ಮನಶ್ಚಕ್ಷುರಾದಿ ಮನಶ್ಚಕ್ಷುರದೇರಗಮ್ಯ ಸ್ವರೂಪ ಸ ನಿತ್ಯೋಪಲಬ್ಧಿ ಸ್ವರೂಪೋ ಹಾತ್ಮ ಮನಸ್ಸು ಬುದ್ಧಿ ಕಣ್ಣು ಮುಂತಾದ ಇಂದ್ರಿಯಗಳಿಗೆ ಸಂಬಂಧ ಪಡೆದ ಆದೇ ಸ್ವಯಂ ಯ ಹಾಗೂ ಮನಸ್ಸಿಗೆ ಮನಸ್ಸ ಮನಸ್ಸಿನ ಮನಸ್ಸಾದ ಮನಶ್ಚಕ್ಷುರಾದೇರ್ ಮನಶ್ಚಕ್ಷುರಾದಿ ಬುದ್ಧಿಗೆ ಬುದ್ಧಿಯಾಗಿರುವ ಕಣ್ಣಿನ ಕಣ್ಣಾಗಿರುವ ಮತ್ತು ಇಂದ್ರಿಯಗಳೇ ಇಂದ್ರಿಯವಾಗಿರುವ ಮನಶ್ಚಕ್ಷುರಾದೇರ್ ಸ್ವರೂಪ ಆದರೆ ಮನಸ್ಸು ಬುದ್ಧಿ ಕಣ್ಣು ಮೊದಲಾದ್ದುಗಳಿಂದ ಗ್ರಹಿಸಲಾಗದಂತಹ ಯಾವುದು ಮನಸ್ಸಿಗೂ ಮನಸ್ಸಾಗಿ ಮೂಲವಾಗಿದೆಯೋ ಬುದ್ಧಿಗೂ ಬುದ್ಧಿಯಾಗಿದೆಯೋ ಕಣ್ಣಿಗೇ ಕಣ್ಣು ಇಂದ್ರಿಯಕ್ಕೆ ಇಂದ್ರಿಯ ಬೇರೆಲ್ಲ ಇಂದ್ರಿಯಗಳಿಗೂ ಆಗಿರತಕ್ಕಂಥ ಆದರೆ ಅವುಗಳಿಗೆ ಗೋಚರವಾಗದ ಯಾವ ನಿತ್ಯಾನಸ್ವರೂಪನಾದ ಆತ್ಮನಿಜ್ಞಾನೋ ಅವನೇ ನಾನು ಅಂತೇಳಿ ಹೇಳ್ತಾ ಇದ್ದಾರೆ ಯಕೋ ವಿಭಾತಿ ಸ್ವತಃ ಸ್ವತಃ ಶುದ್ಧೇತ ಪ್ರಕಾಶಸ್ವೋ ನಾನೇವಧೀಷ ನಾನ ಇವ ಧೀಷು ಬುದ್ಧಿಗಳಲ್ಲಿ ಶರೋದಕಸ್ಥೋ ಯಥಾ ಭಾನುರೆಕ ಸ ನಿತ್ಯೋಪಲಬ್ಧಿಸ್ವರು ಹತ್ಮ ಯಾವ ರೀತಿಲಿ ಗಗನದಲ್ಲಿ ಹೊಳೆಯುವ ಸೂರ್ಯನು ಒಬ್ಬನೇ ಆಗಿದ್ದರು ಯಾ ಎಕಃ ವಿಭಾತಿ ಸ್ವತಃ ಶುದ್ಧಚೇತ ಪ್ರಕಾಶಸ್ವ ಅಪಿ ನಾನವಧೀಷರೌ ಉದಕಸ್ಥ ಯಥ ಭಾನುಕಃ ಶರಧೀಂದ್ರೇನು ಸಾಗರ ಸಮುದ್ರ ಶರ ಅಂದರೆ ನೀರು ಅಥವಾ ಶರವು ಶರವು ಉದಕಸ್ಥ ಯಥ ಭಾನು ಏಕ ಸಾವಿರಾರು ಮಣ್ಣಿನ ಗಡಿಗೆಗಳ ಮಡಿಕೆಗಳಲ್ಲಿ ಇರತಕ್ಕಂತಹ ನೀರಿನಲ್ಲಿ ಪ್ರತಿಫಲಿತನಾದಾಗ ಯಾವ ರೀತಿಯಲ್ಲಿ ಗಗನದಲ್ಲಿ ಹೊಳೆಯುತ್ತಿರತಕ್ಕಂಥ ಸೂರ್ಯನ ಒಬ್ಬನೇ ಆಗಿದ್ದರೂ ಕೂಡ ಅದು ನೀರಿನ ಬೇರೆ ಬೇರೆ ಮಣ್ಣಿನ ಗಡಿಗೆಗಳಲ್ಲಿ ಪ್ರತಿಫಲಿತನಾದಾಗ ಆ ಸೂರ್ಯನ ಅನೇಕನಾದಂತೆ ಅನೇಕ ಎಲ್ಲದರಲ್ಲಿ ಒಂದೊಂದು ಸೂರ್ಯ ಕಾಣ್ತಾನೆ ಅದೇ ರೀತಿಯಲ್ಲಿ ಅನೇಕ ಅಂತಃಕರಣಗಳಲ್ಲಿ ಪ್ರತಿಬಿಂಬಿತನಾಗಿ ಅನೇಕನಾದಂತೆ ಕಂಡುಕೊಡ್ತಾ ಇರತಕ್ಕಂತಹ ಒಬ್ಬನೇ ಒಬ್ಬನಾಗಿರುವ ಸ್ವಯಂ ಪ್ರಕಾಶನಾದ ಹಾಗೂ ಶುದ್ಧ ಚೈತನ್ಯ ಸ್ವರೂಪನಾದ ಯಾವ ಆತ್ಮನಿದ್ದಾನೋ ಅವನೇ ನಾನು ಯಕೋ ವಿಭಾತಿ ಸ್ವತಃ ಶುದ್ಧಚೇತ ಶುದ್ಧ ಚೈತನ್ಯಸ್ವರೂಪ ಪ್ರಕಾಶಸ್ವರೂಪ ಅಪಿ ಯಾರು ಸೂರ್ಯನು ನಾನವಧೀಷ ಶರ ಶರಓದಕಸ್ಥೋ ಶರೌ ಉದಕಸ್ಥ ಯಥ ಭಾನು ಏಕ ಒಬ್ಬನೇ ಸೂರ್ಯನು ಹೇಗೆ ಅನೇಕ ಗಡಿಗೆಗಳಲ್ಲಿ ಅನೇಕವಾಗಿ ತೋರಿ ಬರ್ತಾನೋ ಹಾಗೆಯೇ ಶರ ಅಂದರೆ ಜಲ ನೀರು ಶರವು ಉದಕಸ್ಥ ಯಥಾ ಭಾನು ಏಕ ನೀರಿನಲ್ಲಿ ಇರತಕ್ಕಂಥ ಪ್ರತಿಬಿಂಬ ಯಾವ ಸೂರ್ಯ ಒಬ್ಬ ಸೂರ್ಯನ ಪ್ರತಿಬಿಂಬವು ಬೇರೆ ಬೇರೆ ಪಾತ್ರೆಗಳಲ್ಲಿ ಇಟ್ಟಂತಹ ನೀರಿನಲ್ಲಿ ಹೇಗೆ ಬೇರೆ ಬೇರೆಯಾಗಿ ಎಲ್ಲದರಲ್ಲೂ ಪ್ರತ್ಯೇಕವಾಗಿ ನೋಡಬಹುದು ಸೂರ್ಯನ ಪ್ರತಿಬಿಂಬವನ್ನು ಅದೇ ರೀತಿಯಲ್ಲಿ ಅನೇಕನಾಗಿ ತೋರಿಬರ್ತಾ ಇದ್ದಾನೆ ಒಬ್ಬನೇ ಆತ್ಮತತ್ವ ಅಂಥೇಳಿ ಅದನ್ನೇ ಬಿಂಬ ಪ್ರತಿಬಿಂಬ ಅಂತೇಳಿ ಮಧ್ವಾಚಾರ್ಯರು ಹೇಳಿದ್ದನ್ನು ಇಲ್ಲಿ ಶಂಕರಾಚಾರ್ಯರು ಮೊದಲೇ ಹೇಳಿದರು ಅದನ್ನ ಮಧ್ವಾಚಾರ್ಯರು ಕೂಡ ಅದನ್ನೇ ಹೇಳಿದ್ದಾರೆ ಎಲ್ಲ ಆಚಾರ್ಯರ ಅಭಿಪ್ರಾಯ ಕೂಡ ಅದೇ ಬಿಂಬ ಪ್ರತಿಬಿಂಬ ಅಂಥೇಳಿ ಅಂದರೆ ಆತ್ಮನು ಬಿಂಬ ಮೂಲ ಬಿಂಬ ಪ್ರತಿಬಿಂಬ ಯಾವುದು ಜೀವಭಾವ ನಾನಾ ಜೀವರಾಗಿ ತೋರತಕ್ಕಂಥದ್ದು ಒಂದೇ ಆತ್ಮತತ್ವ ಯಥಾನೇಕಕ್ಷುಃ್ರಶೋ ರವಿರ್ನ ಕ್ರಮೇಣ ಪ್ರಕಾಶೀಕ ಪ್ರಕಾಶ್ಯ ಅನೇಕ ಧಿಯೋ ಯಥೈಕ ಪ್ರಬೋಧ ಸ ನಿತ್ಯೋಪಲಿ ಸ್ವರೂಪಹಮಾತ್ಮ ಯಥೇಗೆ ಅನೇಕ ಚಕ್ಷುಪ್ರಕಾಶ ರವಿ ಜಗತ್ತಿನ ಎಲ್ಲರ ಕಣ್ಣುಗಳು ನೋಡಲು ಬೆಳಕಾಗಿರತಕ್ಕಂತಹ ರವಿಯು ಅನೇಕ ಚಕ್ಷುಪ್ರಕಾಶ ಜಗತ್ತಿನ ಎಲ್ಲರ ಕಣ್ಣುಗಳಿಗೂ ಕಣ್ಣಾಗಿರತಕ್ಕಂಥ ಹೇಗೆ ಸೂರ್ಯನು ಪ್ರಕಾಶಸ್ವರುಪನು ಕ್ರಮಣ ರವಿ ನಮೇಣ ಪ್ರಕಾಶೀಕರೋತಿ ಪ್ರಕಾಶಂ ಒಬ್ಬರಾದ ನಂತರ ಇನ್ನೊಬ್ಬರಿಗೆ ಎಂಬಂತೆ ಕ್ರಮವಾಗಿ ಅವರವರ ಕಣ್ಣುಗಳಿಗೆ ಕಾಂತಿಯನ್ನು ನೀಡದೆ ನ ಕ್ರಮೇಣ ಪ್ರಕಾಶೀಕರ ಪ್ರಕಾಶಂ ಅನೇಕ ಧೀಯ ಯಥ ಯಥ ತೇಕ ಪ್ರಬೋಧ ಹೇಗೆ ಒಂದೇ ಸಲ ಕಿಡೀ ಭೂಮಂಡಲಕ್ಕೆ ಸೂರ್ಯನ ಬೆಳಕನ್ನು ಕೊಡ್ತಾನೆ ಎಲ್ಲರಿಗೂ ಹಾಗೆಯೇ ಎಲ್ಲರ ಮನಸ್ಸು ಬುದ್ಧಿ ಇಂದ್ರಿಯಗಳನ್ನು ಸದಾಕಾಲವು ಏಕಕಾಲದಲ್ಲಿಯೇ ಸಚೋ ಸಚೇತನಗೊಳಿಸ್ತಾ ಇರತಕ್ಕಂತಹ ಆತ್ಮನು ಒಬ್ಬನೇ ಆಗಿದ್ದಾನೆ ಆ ನಿತ್ಯೋಪಲಬ್ಧಿ ಸ್ವರೂಪನಾದ ಆತ್ಮನೇ ನಾನಾಗಿದ್ದೇನೆ ಅಂತೇಳಿ ಹೇಳ್ತಾ ಇದ್ದಾರೆ ಅಸ್ತಾಮಲಕಾಚಾರ್ಯರು ವಿವಸ್ವತ್ ಪ್ರಭಾತಂ ಯಥಾರೂಪಮಕ್ಷಂ ಪ್ರಗಾತಿಭಾತಮೇವ ವಿವಸ್ವಾಂ ಯಾತ ಆಭಾ ಯತ್ಯಕ್ಷಕಃ ಸ ನಿತ್ಯೋಪಲಿ ಸ್ವರುಪೋಹಮಾತ್ಮ ನೇತ್ರೇಂದ್ರಿಯ ಅಥವಾ ಕಣ್ಣು ಸೂರ್ಯನಿಂದ ಬೆಳಗಲ್ಪಟ್ಟ ರೂಪವನ್ನು ಗ್ರಹಿಸ್ತದೆ ಬೆಳಗಲ್ಪಡದಿರುವುದನ್ನು ಗ್ರಹಿಸುವುದಿಲ್ಲ ಕತ್ರೆಯಲ್ಲಿರುವುದನ್ನು ವಿವಸ್ವತ್ ಪ್ರಭಾತ ಯಥಾರೂಪಂ ಅಕ್ಷಂ ಪ್ರಗೃತಿ ಸ್ವೀಕರಿಸ ಕಣ್ಣು ಬೆಳಗುತ್ತಾ ಇರೋ ಸೂರ್ಯನ ಬೆಳಕಿನಿಂದ ತೋರತಕ್ಕಂಥ ವಸ್ತುವನ್ನು ಹೇಗೆ ಕಣ್ಣು ಸ್ವೀಕರ್ ಕಾಣ್ತದೋ ನ ಆಭಾತಂ ಏವಂ ವಿವಸ್ವಾಂ ನ ಆಭಾತಂ ಕಾಣದೇ ಇರೋ ಬೆಳಗದೇ ಇರುವುದನ್ನು ಸೂರ್ಯನ ಬೆಳಗದೇ ಕತ್ತಲಲ್ಲಿರುವುದನ್ನು ಕಾಣೋದಿಲ್ಲ ಕಣ್ಣು ಕೂಡ ಏಂ ವಿವಸ್ವ ಯದಾಭಾತ ಹಾ ಆಭಾಸಕ್ಷ್ಮೇಕಃ ಯಾರಿಂದ ಬೆಳಗಲ್ಪಟ್ಟರೆ ಸೂರ್ಯನೂ ಕಣ್ಣಿಗೆ ಬೆಳಕನ್ನು ನೀಡಲು ಸಮರ್ಥನಾಗ್ತಾನೋ ಅಂತಲೇ ಹೇಳ್ತಾರೆ ಈಗ ಸೂರ್ಯನ ಬೆಳಕಿನಿಂದಾಗಿ ಕಣ್ಣಿಗೆ ಶ ಸಾಮರ್ಥ್ಯ ಬರ್ತದೆ ನೋಡುವಂಥದ್ದು ಆದರೆ ಸೂರ್ಯನಿಗೆ ಈ ಸಾಮರ್ಥ್ಯ ಹೇಗೆ ಬಂತೋ ಯಾರಿಂದ ಬಂತೋ ಬೆಳಗುವಂತಹ ಸಾಮರ್ಥ್ಯ ಯಾವನ ಬೆಳಕ ಬೆಳಕಿನಿಂದಾಗಿ ಸೂರ್ಯನ ಬೆಳಗ್ತಾ ಇದ್ದಾನೋ ಸೂರ್ಯನು ಕಣ್ಣಿಗೆ ಬೆಳಕನ್ನು ನೀಡಲಿಕ್ಕೆ ಸಮರ್ಥನಾಗಿದ್ದಾನೋ ಅಂತಹ ಉಕ್ತನಾದಂತಹ ಈ ಹೇಳಿದಂತಹ ನಿತ್ಯೋಪ್ರಿ ಆತ್ಮನೇ ನಾನು सह निोपलब्धिस्वरूप आम आत्मा आत्माओनने अंत यहा सूर्य एकनेसु अनेक चलासु अने स्थिरावप्यन्यस्व चलासु प्रभिन्न सुेक स नितोपलब्धिस्वरूप हम आत्मा हे सूर्यन उब्बन चलो नले अनेकोरतानो ಚಲಾಸು ಚಲಿಸುತ್ತಿರುವ ನೀರಿನಲ್ಲಿ ಸ್ಥಿರಾಸು ಅಪಿ ಅನನ್ಯ ದ್ವಿಭಾವ್ಯ ಸ್ವರೂಪ ಚಲಿಸದೆ ಸ್ಥಿರವಾಗಿ ನಿಂತ ನೀರಿನಲ್ಲಿ ಒಬ್ಬನೇ ಎಂಬ ತಿಳುವಳಿಕೆಗೆ ಬರುತ್ತಾನೆ ಹೇಗೆ ಒಬ್ಬನೇ ಸೂರ್ಯನು ಇದೇ ರೀತಿಯಲ್ಲಿ ಅನನ್ಯ ದ್ವಿಭಾವ್ಯ ಸ್ವರೂಪ ದ್ವಿಭಾವ್ಯ ಸ್ವರೂಪ ಅಂದರೆ ಎರಡಾಗಿ ತೋರತಕ್ಕಂಥದ್ದಲ್ಲ ಅನನ್ಯ ದ್ವಿಭಾವ್ಯ ಅದಕ್ಕಿಂತ ಅನ್ಯವಾದದ್ದು ಅನನ್ಯದ್ವಿಭಾವ್ಯಸ್ವರೂಪ ಅನನ್ಯನಾಗಿ ಇರತಕ್ಕಂಥವಾ ತೋರ್ತಕ್ಕಂಥವಾ ಅನ್ಯ ದ್ವಿಭಾವ್ಯ ಸ್ವರೂಪವಿಲ್ಲದೆ ಎರಡನೆಯ ರೂಪವಿಲ್ಲದೆ ಒಂದೇ ಒಂದಾಗಿ ಹೇಗೆ ಸ್ಥಿರವಾದ ಜಲದಲ್ಲಿ ತೋರಿ ಪ್ರತಿಬಿಂಬ ಚಲಾಸು ಪ್ರಭಿನ್ನ ಸುಧೀಶ್ವೇಕ ಇದೇ ರೀತಿ ಚಂಚಲ ಮನಸ್ಸಿನವರಲ್ಲಿ ಅನೇಕವೆಂಬಂತೆ ಗೋಚರವಾಗ್ತಾಯಿದ್ದರೂ ಜ್ಞಾನಿಗಳ ಜ್ಞಾನಿಗಳ ದೃಷ್ಟಿಗೆ ಮಾತ್ರ ಸುಧೀಷು ಏಕಹ ಇವ ಸರಿಯಾಗಿ ಏಕಮೇವಾ ಅದ್ವಿತೀಯ ಅಂದರೆ ಒಬ್ಬನೇ ಎಲ್ಲೂ ಇದ್ದಾನೆಂಬುದಾಗಿ ಅರಿವಿಗೆ ಬರ್ತಾ ಆತ್ಮವೇ ನನ್ನ ಸ್ವರೂಪ ಅಂತೇಳಿ ಇಲ್ಲಿ ಹಸ್ತಾಮಲಕಾಚಾರ್ಯರು ಹೇಳ್ತಾ ಇದ್ದಾರೆ ಘನಚ್ಛನ್ನ ದೃಷ್ಟಿರ್ಘನಛನ್ನಮರ್ಕಂ ಯಥಾ ನಿಷ್ಪ್ರಭಂ ಮನ್ಯತೆ ಚಾತಿಮೂಢ ತಥಾ ತವದ್ಭಾತಿಯೋ ಮೂಢದೃಷ್ಟೇ ಸ ನಿತ್ಯೋಪಲಬ್ಧಿಸ್ವರು ಹತ್ಮ ಹೆಡ್ಡನಾದವನು ಮೋಡದಿಂದ ಮರೆಯಾದ ಸೂರ್ಯನನ್ನು ನೋಡಿ ಸೂರ್ಯನು ಕಾಂತಿಹೀನಾದನೆಂದು ತಿಳಿದುಕೊಳ್ತಾನೆ ಘನ ಅಂದರೆ ಮೋಡ ಘನಚ್ಛನ್ನದೃಷ್ಟಿ ಘನಚ್ಛನ್ನಕಂ ಯಥಾ ನಿಷ್ಪ್ರಭಂ ಮನ್ಯತೆ ಚಿಮೂಢ ಅತಿಮೂಢ ಆದ ಆದವನು ಮೂರ್ಖನು ಘನಚ್ಛನ್ನ ದೃಷ್ಟಿ ಅವನು ಅವನ ಬುದ್ಧಿಯೂ ಮಂಕು ಬುದ್ಧಿಗೂ ಮಂಕು ಕವಿದಿರ್ತದೆ ಅವನ ದೃಷ್ಟಿಗೂ ಕೂಡ ಹ್ಞೂ ಘನಚ್ಛಂದ ಮರ್ಕಂ ಯಥಾ ನಿಷ್ಪ್ರಭಂ ಮನ್ಯತೆ ಮೋಡದಿಂದ ಆವರಿಸಲ್ಪಟ್ಟ ಸೂರ್ಯನನ್ನು ಓ ಸೂರ್ಯನ ಶಕ್ತಿ ಎಲ್ಲ ಕುಂದಿಯೋಯಿತು ಸೂರ್ಯನ ಬೆಳಕು ಕಮ್ಮಿ ಆಯಿತು ಕುಂದಿತು ಅಂಥೇಳಿ ಹೇಗೆ ತಪ್ಪಾಗಿ ಅರ್ಥೈಸಿಕೊಳ್ತಾನು ತಥಾ ಬದ್ಧವದ್ಭಾತಿಯೋ ಮೂಢದೃಷ್ಟಿ ಅದೇ ರೀತಿ ತಮ್ಮ ನಿಜ ಸ್ವರೂಪವನ್ನು ಅರಿಯದೆ ಮೂಢರಾದವರ ದೃಷ್ಟಿಯಲ್ಲಿ ಬಂಧನಕ್ಕೊಳಗಾದವನಂತೆ ಕಾಣತಕ್ಕಂತಹ ನಿತ್ಯ ಮುಕ್ತನಾದ ಶುದ್ಧ ಚೈತನ್ಯ ನಾನು ಅದು ಬಂಧನಕ್ಕೊ ಒಳಗಾಗಿದ್ದೇನೆ ಶರೀರದಲ್ಲಿ ಅಂತೇಳಿ ಏನತಕ್ಕಂತಹ ಜೀವಭಾವ ಯಾವುದಿದೆ ಅದು ಮೂಢವುದ್ದಿ ಅದು ಜ್ಞಾನವಲ್ಲ ಅದು ಹೇಗೆ ಅಂದರೆ ಸೂರ್ಯನ ಪ್ರಕಾಶ ಶಕ್ತಿಯೇ ಕಮ್ಮಿ ಆಯಿತು ಅಂದರೆ ಮೋಡ ಮುಸುಕಿದ ತಕ್ಷಣ ಸೂರ್ಯನ ಶಕ್ತಿ ಕಮ್ಮಿ ಆಗ್ತದೆ ಕನ್ನಡಿ ಒಡೆದು ತಕ್ಷಣ ಮುಖ ಇಲ್ಲದಾಗ್ತದೆ ಪ್ರತಿಬಿಂಬ ಕಾಣೋದಿಲ್ಲ ಅಂತೇಳಿ ಆದರೂ ಕೂಡ ಬಿಂಬ ಇಲ್ಲದೇ ಆಗ್ತದೋ ಇಲ್ಲ ಹಾಗಾಗಿ ಅದು ಮೂಢದೃಷ್ಟಿ ಒಂದೇ ಇರತಕ್ಕಂಥದ್ದು ಅನೇಕವಾಗಿ ತೋರ್ತಕ್ಕಂಥದ್ದು ನಿಜವಾದ ದೃಷ್ಟಿ ಬಂಧನದಲ್ಲಿರ ಇದೆ ಅನ್ನತಕ್ಕಂಥದ್ದು ಮೂಢದೃಷ್ಟಿ ಸ್ವತಂತ್ರ ಸರ್ವತಂತ್ರ ಸ್ವತಂತ್ರವಾಗಿರತಕ್ಕದ್ದು ಆತ್ಮದ ಸ್ವರೂಪ ಎನ್ನುತಕ್ಕಂಥದ್ದು ಶುದ್ಧ ದೃಷ್ಟಿ ಸಮಸ್ತು ವಸ್ತುಷ್ವನುಸ್ಯೂತಂ ಸಮಸ್ತ ವಸ್ತೂ ಯೃಶಿ ವಿವತ್ ಸದಾಶುಧಮ್ಚಸ್ವರು ಸ ನಿತ್ಯೋಪಲಬ್ಧಿಸ್ವರು ಸಮಸ್ತು ವಸ್ತುಷು ಅನುಸ್ಯೂತಂ ಆತ್ಮನು ಸಮಸ್ತ ಚರಾಚರ ವಸ್ತುಗಳಲ್ಲಿ ಅಂತರ್ಯಾಮಿಯಾಗಿ ವ್ಯಾಪಿಸಿಕೊಂಡಿದ್ದರು ಸಮಸ್ತ ವಸ್ತೂ ಯತ್ ನಪೃಶಿ ಯಾವ ವಸ್ತುಗಳೂ ಕೂಡ ಆತ್ಮನನ್ನು ಸ್ಪರ್ಶಿಸಲಾರವು ವಿಯದ್ವತ ಸದಾ ಶುದ್ಧ ಮಚ್ಚ ಸ್ವರೂಪಂ ಆಕಾಶದಂತೆ ಶುದ್ಧವಾಗಿರತಕ್ಕಂತಹ ಸದಾ ಯಾವಾಗಲೂ ಸ್ವಚ್ಛವಾಗಿರತಕ್ಕಂತಹ ಆ ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವರೂಪನಾದ ಆತ್ಮನೇ ನಾನು ಆಕಾಶವನ್ನು ನಮಗೆ ಸ್ಪರ್ಶಿಸ್ಲಿ ಹಿಡೀಲಿಕ್ಕಾಗ್ತದ ಆಗೋದಿಲ್ಲ ಆದರೆ ಆಕಾಶವು ವ್ಯಾಪಿಸಿದೆ ಅದೇ ರೀತಿ ಆತ್ಮನು ಸಮಸ್ತ ಚರಾಚರ ವಸ್ತುಗಳಲ್ಲಿ ಅಂತರ್ಯಾಮಿಯಾಗಿ ವ್ಯಾಪಿಸಿಕೊಂಡಿದ್ದರೂ ಸಹ ಯಾವ ವಸ್ತುಗಳೂ ಕೂಡ ಆತನನ್ನು ಸ್ಪರ್ಶಿಸಲಾರವು ಅದನ್ನು ಹಿಡಿಯಲಾರವು ಅದನ್ನು ಗ್ರಹಿಸಲಾರವು ಉಪಾಧ ಯಥೇದತ ಸನ್ಮಣೀನಾಂ ತೇದತ ಬುದ್ಧಿಭೇದೇಶು ತೇಪಿ ಯಥ ಚಂದ್ರಿ ಕಾಂ ಜಲ ಚಂಚಲ ತಂಚಲವೀಹ ವಿಷ್ಣು ಕೊನೆಯ ಶ್ಲೋಕ ಇದು ಹಸ್ತಮಲಕ ಸ್ತೋತ್ರದಲ್ಲಿ ಉಪವು ಯಥಾ ಭೇದತ ಸಣ್ಣ ಹೇಗೆ ಶುದ್ಧವಾದ ಸ್ಫಟಿಕವು ಅದರ ಹತ್ತಿರವಿರುವ ವಸ್ತಿನ ಉಪಾಧಿಯಿಂದಾಗಿ ಅದೇ ಬಣ್ಣವಿರುವಂತೆ ಕಂಡು ಬರ್ತದೋ ಒಂದು ಕೆಂಪಾದ ಬಟ್ಟೆ ಮೇಲಿಟ್ಟರೆ ಸ್ಫಟಿಕವನ್ನು ಸ್ಫಟಿಕವು ಕೆಂಪಾಗಿ ತೋರ್ತದೆ ಹಸಿರಿನ ಬಟ್ಟೆಯಲ್ಲಿಟ್ಟರೆ ಹಸಿರಾಗಿ ತೋರ್ತದೆಯೋ ಉಪಾಧವು ಯಥಾ ಭೇದತಾ ಆ ಉಪಾಧಿಯಲ್ಲಿ ಹೇಗೆ ಭೇದ ಇದೆಯೋ ಸಣ್ಮಣಿ ನಾಂ ಸ್ಫಟಿಕಗಳಿಗೆ ಮಣಿ ಅಂತೇಳಿ ಹೇಳ್ತಾರೆ ಸ್ಫಟಿಕಕ್ಕೆ ಪಾರದರ್ಶಕವಾದ ಮಣಿ ಅದಕ್ಕೆ ಬಣ್ಣ ಇಲ್ಲ ಆದರೆ ಯಾವ ವಸ್ತುವಿನ ಯಾವ ವಸ್ತುವಿನ ಮೇಲೆ ಇಟ್ಟಿದೆಯೋ ಅದು ಇಡಲ್ಪಟ್ಟಿದೆಯೋ ಆ ವಸ್ತುವಿನ ಬಣ್ಣವನ್ನೇ ಅದು ಪ್ರತಿಫಲಿಸ್ತದೆಯೋ ಅದೇ ರೀತಿಯಲ್ಲಿ ಬುದ್ಧಿಯಲ್ಲಿರ್ತಕ್ಕಂಥ ವೈವಿಧ್ಯತೆಯಿಂದಾಗಿ ತಥಾ ಭೇದತಾ ಬುದ್ಧಿಭೇದೇಶು ತೇಪಿ ಆತ್ಮನು ಬೇರೆ ಬೇರೆ ಎಂಬುದಾಗಿ ಕಂಡುಬರ್ತಾನೆ ಯಥಾ ಚಂದ್ರಿಕಾಣಾಂ ಜಲೇ ಚಂಚಲತ್ವಂ ಚಂದ್ರನು ಸ್ಥಿರವಾಗಿದ್ದರೂ ಚಲಿಸುವ ನೀರಿನಲ್ಲಿ ಚಂಚಲನಾಗಿರುವಂತೆ ತೋರಿ ಬರುವಂತೆಯೇ ನೀರು ಚಂಚಲವಾಗಿದ್ದರೆ ಸಾಕು ಚಂದ್ರನು ಅಲ್ಲಿ ಸ್ಥಿರವಾಗಿದ್ದರೂ ಕೂಡ ಇಲ್ಲಿ ಅಲ್ಲಾಡಿದಾಗ ಕಾಣಿಸ್ತದೆಯೋ ಹೇಗೆ ಅದೇ ರೀತಿಯಲ್ಲಿ ಸರ್ವವ್ಯಾಪಕನಾಗಿರುವ ಹೇ ವಿಷ್ಣುವೇ ತಥಾ ಚಂಚಲತ್ವಂ ತವ ಅಪಿ ಇಹ ವಿಷ್ಣು ವಿಶ್ವವ್ಯಾಪಕನಾದ ಕಾರಣ ವಿಷ್ಣು ಅಂತೇಳಿ ಆ ಆತ್ಮತತ್ವಕ್ಕೆ ಹೇಳತಕ್ಕಂಥದ್ದು ಪರಮಾತ್ಮತತ್ವಕ್ಕೆ ವಿಶ್ವಂ ವ್ಯಾಪ್ನೋತಿ ಪ್ರವೇಶತಿ ಚ ವಿಶ್ವವನ್ನೆಲ್ಲ ವ್ಯಾಪಿಸಿ ಅದನ್ನು ಪ್ರವೇಶಿಸಿ ಇರ್ತಕ್ಕಂಥ ತತ್ವ ಇಲ್ಲ ವಿಷ್ಣುವೇ ಸರ್ವವ್ಯಾಪನಾದ ವಿಷ್ಣುವೇ ನಿನ್ನಲ್ಲಿ ನಾನಾತ್ವವು ಕಂಡುಬರುತ್ತಿದೆ ತಥಾ ಚಂಚಲತ್ವಂ ತವ ಅಪಿ ಹೇಗೆ ಹೇಗೆ ನೀರು ಅಲ್ಲಾಡಿದಾಗ ಚಂದ್ರನಲ್ಲಿ ಚಂಚಲತ್ವ ನೀರಿನ ನೀರು ಅಲ್ಲಾಡಿದಾಗ ಈಗ ಹೇಗೆ ನಾವು ಒಂದು ರೈಲಿನಲ್ಲಿ ಟ್ರೈನಲ್ಲಿ ಹೋಗುವಾಗ ಮರಗಿಡಗಳು ಓಡಾಡಿದಾಗ ಕಾಣಿಸ್ತದೆ ಹಿಂದೆ ಹೋದಾಗ ಕಾಣಿಸ್ತದೆ ಹೋಗುವುದು ನಾವು ನಿಜವಾಗಿ ಟ್ರೈನ್ ಹೋಗ್ತಾ ಇದೆ ಮುಂದಕ್ಕೆ ಮರ ಹಿಂದಕ್ಕೆ ಹೋದಾಗ ಕಾಣಿಸ್ತದೆ ಹೇಗೆಯೋ ಹಾಗೆಯೇ ಅಲ್ಲಿ ಎರಡೂ ಚಂಚಲವಾಗಿದೆ ಅದಕ್ಕಿಂತ ಇದು ಒಳ್ಳೆಯ ಉದಾಹರಣೆ ಯಾವುದು ಚಂದ್ರ ಮತ್ತು ಚಂದ್ರನ ಪ್ರತಿಬಿಂಬ ಚಂಚಲವಾದ ನೀರಿನಲ್ಲಿ ಚಂದ್ರನ ಅಲ್ಲಾಡಿದಾಗ ಕಾಣಿಸ್ತಾನೆ ಇಲ್ಲಿ ಎರಡೂ ಅಲ್ಲಾಡೋದಿಲ್ಲ ಇದು ಕೂಡ ಹಾಗೆ ಮರ ಸ್ಥಿರವಾಗಿರ್ತದೆ ನಿಜವಾಗಿ ನಾವು ಟ್ರೈನಲ್ಲಿ ಅಥವಾ ವಾಹನದಲ್ಲಿ ಹೋಗ್ತಾ ಇದ್ದೇವೆ ಆಗ ಮರ ಹಿಂದೆ ಹೋದಾಗ ಕಾಣಿಸ್ತದೆ ನಾವು ಮುಂದೆ ಹೋದಾಗ ಯಾಕೆ ನಮ್ಮ ಚಲನೆಯಿಂದಾಗಿ ನಮ್ಮ ಚಂಚಲತೆಯಿಂದಾಗಿ ಹಾಗಾಗಿ ಅದೇ ರೀತಿಯಲ್ಲಿ ಚಂಚಲವಾಗಿರುವ ಬುದ್ಧಿಗೆ ಆ ರೀತಿಯಾಗಿ ತೋರಿ ಇದ್ದೀಯಾ ಹೇ ವಿಷ್ಣುವೇ ಹೇ ಭಗವಂತನೇ ಹೇ ಆತ್ಮನೇ ನೀನು ಸ್ಥಿರ ಆದರೂ ಚಂಚಲನಾಗಿ ಈ ಜೀವನಿಗೆ ತೋರಿ ಬರ್ತಾಯಿದೆಯಾ ಯಾಕೆ ಜೀವನು ಚಂಚಲತ್ವದಿಂದ ಈ ಇಂದ್ರಿಯಗಳು ಮನಸ್ಸು ಅಂತಃಕರಣಗಳು ವಹಿಕರಣಗಳೆಲ್ಲ ಅಂಥೇಳಿ ಇದು ಅಸ್ತಾಮಕ ಸ್ತೋತ್ರ ಹದಿನಾಲ್ಕು ಶ್ಲೋಕಗಳಿಗೆ ಗುಡಿರುವ ಬಹಳ ಸುಂದರವಾಗಿ ಆತ್ಮನ ಸ್ವರೂಪವನ್ನು ವಿವರಿಸ್ತಾ ಇರತಕ್ಕಂಥ ಸ್ತೋತ್ರ ಮುಂದಿನ ದಿವಸ ನಾವು ನಾಳೆ ದಿವಸ ಪಂಚಕಂ ಎನ್ನತಕ್ಕಂಥ ಐದು ಶ್ಲೋಕಗಳು ಅದನ್ನು ನಾವು ನೋಡಲಿಕ್ಕಿದ್ದೇವೆ ಮನೀಷಾ ಪಂಚಕಂ ಇಲ್ಲಿಗೆ ಹಸ್ತಮಸ್ತೋತ್ರ ಮುಗೀತ ಹರೇರ ಶ್ರೀ ಶಂಕರ ಅರ್ಪಿತ ಓಂ ತತ್ಸತ್